ನಿನ್ನ ಸೇವೆಯ ನಿತ್ತು ಎನಗೆ ನಿನ್ನ ಪದಯುಗ ಭಕ್ತಿ ನೀಡಿ ನಿನ್ನ ಗುಣಗಣಸ್ತವನ ಮಾಡುವ ಜ್ಞಾನ ನೀನಿತ್ತು ಎನ್ನ ಮನದಲ್ಲಿ ನೀನೆಂತು ಖನ್ನ ಕಾರ್ಯವ ಮಾಡಿ ಬಾಡಿಸು ಧನ್ಯನೆಂದೆನಿಸೆನ್ನ ಲೋಕದಿ ಶೇಷ ಗಿರಿವಾಸ ಧನ್ಯನೆಂದೆನಿ ಸೆನ್ನ ಜಲ ಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂಭಜೆ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತುಪೆ ಏಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಮೊದಲಿಗೆ ಮಂಗಳಾಚರಣೆಯನ್ನು ಮಾಡಿ ನಿರ್ವಿಘ್ನ ಪರಿಸಮಾಪ್ತಿಗಾಗಿ ಪರಮಾತ್ಮನಲ್ಲಿ ಯಾವ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಮಾರ್ಗದರ್ಶನವನ್ನು ಮಾಡಿದ ನಂತರ ಎರಡನೇ ಸಂಧಿಯಲ್ಲಿ ಕರುಣಾ ಸಂಧಿ ರಚನೆ ಮಾಡಿ ಭಗವಂತನ ಕರುಣೆಯ ಅನೇಕ ಮುಖಗಳ ಪರಿಚಯವನ್ನು ಬಹಳ ಸುಂದರವಾಗಿ ಭಾಗವತ ಭಾರತ ರಾಮಾಯಣ ಮೊದಲಾಗಿರ್ತಕ್ಕಂಥಲ್ಲಿ ಬರ್ತಕ್ಕಂಥ ಎಲ್ಲ ದೃಷ್ಟಾಂತಗಳ ಮೂಲಕ ತಿಳಿಸ್ಕೊಡ್ತಾರೆ ದಾಸರು ಭಗವಂತನ ಅತ್ಯಂತ ಸುಂದರವಾದ ಪರಿಚಯವನ್ನು ಸುಂದರವಾಗಿ ಮನ ಮುಟ್ಟುವಂತೆ ಜೀವನಿಗೆ ಮಾಡಿಕೊಡ್ತಾರೆ ಆಗ ಆ ಜೀವ ಸಾತ್ವಿಕನಾಗಿದ್ದಲ್ಲಿ ಅಂತಹ ಭಕ್ತನಿಗೆ ಇದುವರೆಗೂ ಭಗವಂತನನ್ನು ನೋಡಲಿಕ್ಕೆ ಪ್ರಯತ್ನವನ್ನೇ ಮಾಡದೇ ಇರ್ತಕ್ಕಂಥವನಿಗೆ ಆತ ಶರಣಜನ ಮಂದಾರ ಶಾಶ್ವತ ಕರುಣೆ ಸ್ಮರಿಸುವವರ ಅಪರಾಧಗಳತಾ ಸ್ಮರಿಸ ಸಕಲೇಷ್ಟಪ್ರದಾಯಕ ಹೀಗೆ ಭಗವಂತನ ಅನೇಕ ಕಾರುಣ್ಯ ಗುಣಗಳನ್ನು ದಾಸರ ಪರಿಚಯ ಮಾಡಿಕೊಟ್ಟ ಆದ ಜೀವನಿಗೆ ಅಂತಹ ಅನಂತ ರೂಪ ಗುಣ ಕ್ರಿಯ ಎಲ್ಲದರೊಳಗೂ ಕೂಡ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನ ವಿಚಾರವನ್ನು ತಿಳಿದಾಗ ಶಾಸ್ತ್ರ ಶ್ರವಣಾದಿಗಳ ಮೂಲಕ ಗುರುಗಳಿಂದ ಆ ಎಲ್ಲ ಪರಿಚಯ ಆಯಿತು ಅಂತಾದಾಗ ಅವನನ್ನು ನೋಡುವಂತಹ ಉತ್ಕಟತೆ ಹಂಬಲ ಅಥವಾ ಕುತೂಹಲ ಅನ್ನೋದು ಆ ಭಕ್ತನಿಗೆ ಜೀವನಿಗೆ ಹೆಚ್ಚಾಗ್ತಾ ಹೋಗುತ್ತೆ ಆಗ ಆ ಜೀವನಿಗೆ ಪ್ರಶ್ನೆ ಬರ್ತಾ ಇದೆ ಇಂತಹ ಕರುಣಾಸಮುದ್ರನಾಗಿರ್ತಕ್ಕಂಥ ಭಗವಂತ ಎಲ್ಲಿದ್ದಾನೆ ಅದನ್ನು ತಿಳಿಸಲಿಕ್ಕಾಗಿ ಉತ್ತರ ರೂಪವಾಗಿ ಹೊರಟಿದ್ದೆ ಈ ವ್ಯಾಪ್ತಿ ಸಂಧಿ ಅವನು ಸರ್ವತ್ರ ವ್ಯಾಪ್ತ ಅಂತ ಹೇಳಿಕೊಳ್ಳೋರು ಎಲ್ಲಿದ್ದಾನೆ ಹೇಗಿದ್ದಾನೆ ಅವನು ಜಡನೋ ಚೇತನನೋ ನಿತ್ಯನೋ ಅನಿತ್ಯನೋ ಅಂತ ಜೀವನಿಗೆ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ದುಷ್ಟಾಂತಗಳ ಮೂಲಕ ಯುಕ್ತಿಯುಕ್ತವಾಗಿ ಉತ್ತರವನ್ನು ಸಮರ್ಥನೆ ಮಾಡಿ ಕೊಡ್ತಾರೆ ದಾಸರು ಪರಮಾತ್ಮ ಚೇತನ ಅಚೇತನ ವಿಲಕ್ಷಣನಾಗಿರ್ತಕ್ಕಂಥವನು ಚೇತನನೂ ಅಲ್ಲ ಅಚೇತನೂ ಅಲ್ಲ ಚೇತನರಿಗೆ ಚೈತನ್ಯವನ್ನು ತಂದುಕೊಡ್ತಕ್ಕಂಥವನೇ ಭಗವಂತ ಅದರಿಂದ ಅವನು ಚೇತನ ಅಚೇತನ ವಿಲಕ್ಷಣನಾಗಿರ್ತಕ್ಕಂಥವನು ನಿತ್ಯನೋ ಅನಿತ್ಯನೋ ಪ್ರಶ್ನೆ ಬಂದರೆ ನಿತ್ಯೋ ನಿತ್ಯಾನಂ ಚೇತನಶ್ಚೇತನಾನಂ ಅಂತ ನಿತ್ಯನಿಗೆ ನಿತ್ಯವನ್ನು ಚೇತನರಿಗೆ ಚೇತನತ್ವವನ್ನು ತಂದು ಭಗವಂತ ಬ್ರಹ್ಮಸೂತ್ರ ಸರ್ವಗತತ್ವ ಅಧಿಕರಣದಲ್ಲಿ ಅವನ ಕರ್ತೃತ್ವ ಭೋಕ್ತೃತ್ವ ನಿಯಾಮಕತ್ವ ಏನು ಗುಣಗಳನ್ನು ಎಲ್ಲ ಮಹಿಮೆಗಳನ್ನ ತಿಳಿಸ್ತಾ ಇದೆಯೋ ಆ ಎಲ್ಲ ಮಹಿಮೆಗಳನ್ನ ಕೂಡ ದೃಷ್ಟಾಂತ ಸಹಿತವಾಗಿ ಯುಕ್ತಯುಕ್ತವಾಗಿ ಈ ಸಂಧಿಯಲ್ಲಿ ಸಮರ್ಥನೆಯನ್ನು ಮಾಡ್ತಾರೆ ದಾಸರು ಎಲ್ಲಿ ಕೇಳಿದರಲ್ಲಿ ಎಲ್ಲಿ ನೋಡಿದರಲ್ಲಿ ಎಲ್ಲಿ ಬೇಡಿದರಲ್ಲಿ ಈ ರೀತಿ ಭಗವಂತ ಚೇತನಾ ಚೇತನ ವಿಲಕ್ಷಣ ಸರ್ವತ್ರ ವ್ಯಾಪ್ತ ಅಂತೆಲ್ಲ ಹೇಳಿದ್ದ ಸರಿ ಹಂಗ ಹೇಗಿದ್ದಾನೆ ಅಂದರೆ ತದ್ರೂಪ ತದಾಕಾರ ತತ್ತಚ್ಛಬ್ಬ್ದಾಚ್ಯನಾಗಿದ್ದಾನೆ ಭಗವಂತ ಅಂತ ಸರ್ವತ್ರ ವ್ಯಾಪ್ತ ಅನ್ಯಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ರಿ ಅಂದರೆ ಸೊಳ್ಳಲಾಲಿಸಿ ಸ್ತಂಭದಿಂದಲೇ ಬಂದ ಬಕುತಾನೇಗೆ ಅಂತ ಭಕ್ತರಾಗಿರ್ತಕ್ಕಂಥ ಪ್ರಹ್ಲಾದನ ಮಾತನ್ನ ಸತ್ಯ ಮಾಡೋದಕ್ಕಾಗಿ ಕಂಬದಿಂದ ಬಂದ ನರಸಿಂಹರೂಪಿ ಪರಮಾತ್ಮ ಸತ್ಯಂ ವಿಧಾತಂ ನಿಜಪತ್ಯ ಭಾಷಿತಂ ಅಂತ ಭಾಗವತ ಹೇಳದಂಗೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಕಂಬದಲ್ಲೂ ಇದ್ದಾನೆ ಅನ್ನೋದನ್ನು ಆ ಪ್ರಹ್ಲಾದನ ನಿಮಿತ್ತ ಮಾಡಿಕೊಂಡು ನರಸಿಂಹಾವತಾರದಲ್ಲಿ ಭಕ್ತರಿಗೆ ತಾನು ಸರ್ವತ್ರ ವ್ಯಾಪ್ತ ಅನ್ನೋದನ್ನು ತಿಳಿಸ್ತಾನೆ ಭಗವಂತ ಹಾಗಾದರೆ ಯಾವಾಗಿನಿಂದ ಇದ್ದಾನೆ ಭಗವಂತ ಎಷ್ಟು ದಿನಗಳಿಂದ ಇದ್ದಾನೆ ಅಂತ ಒಂದು ಒಂದು ವಸ್ತುವಿಗೆ ಎಕ್ಸಿಸ್ಟೆನ್ಸ್ ಅಂದಮೇಲೆ ಇಂತಿಷ್ಟು ಸಮಯ ಈ ಯಾವಾಗಿಂದ ಅಂತ ಒಂದು ಪೀರಿಯಡ್ ಆಫ್ ಲೈಫ್ ಅಥವಾ ಡೇಟ್ ಇರುತ್ತಲ್ಲ ಹಾಗೆ ಈ ಪರಮಾತ್ಮ ಯಾವಾಗಿನಿಂದ ಇದ್ದಾನೆ ಅಂದರೆ ಶಾಸ್ತ್ರ ತಿಳಿಸ್ತಾ ಇದೆ ಅನಾದಿ ಪುರುಷ ಭಗವಂತ ಅಂತ ಈಗ ಮತ್ತೆ ಜೀವನಿಗೆ ಪ್ರಶ್ನೆ ಅನಾದಿ ಅಂತಾದರೆ ಹಳತಾಗಿರ್ಬೋದು ಓಲ್ಡ್ ಅಂದ್ರೆ ನೂತನ ಪದಾರ್ಥಗಳೊಳಗೆ ಬಲು ನೂತನ ಅಂತ ಯಾವ್ಯಾವೆಲ್ಲ ಹೊಸದು ಅಥವಾ ನೂತನ ಅಂತ ಹೇಳ್ತೀವೋ ಆ ಎಲ್ಲ ವಸ್ತುಗಳಿಗೆ ನೂತನತ್ವವನ್ನು ತಂದುಕೊಟ್ಟಿರ್ತಕ್ಕಂಥವೇ ನಿತ್ಯ ನೂತನನಾಗಿರ್ತಕ್ಕಂಥ ಪರಮಾತ್ಮ ಅನಾದಿ ಪುರುಷ ಆಗಿದ್ದರಿಂದನೇ ಪರಮಾತ್ಮನಿಗೆ ವಯೋವೃದ್ಧತ್ವ ಇತ್ಯಾದಿ ಎಲ್ಲ ಇದೆಯೇ ಆಗಿದರೆ ಅಂತ ಪ್ರಶ್ನೆ ಬಂದರೆ ಪರಮಾತ್ಮ ಸುಂದರಕ್ಕೆ ಸುಂದರ ನಮ್ಮ ತರುಣ್ಯದಿಂದ ಇರ್ತಕ್ಕಂಥವನು ಅವನಿಗಿಂತ ಸುಂದರವಾಗಿರ್ತಕ್ಕಂಥ ವಸ್ತು ಆಗಲಿ ವ್ಯಕ್ತಿ ಆಗಲಿ ಜಗತ್ತಿನಲ್ಲಿ ಇಲ್ಲ ಇಷ್ಟೆಲ್ಲ ಹೇಳಿ ಹೇಳ್ತಾರೆ ಅದ್ಭುತವಾಗಿರ್ತಕ್ಕಂಥ ಇನ್ನೊಂದು ವ್ಯಕ್ತತ್ವದ ಪರಿಕಲ್ಪನೆಯ ಚಿಂತನೆಯನ್ನು ರಾಸು ನಮಗೆ ಮಾಡಿಸಿಕೊಡ್ತಾರೆ ಎಲ್ಲರಲ್ಲೂ ತಾನಿಪ್ಪ ತನ್ನೊಳಗೆ ಎಲ್ಲರನ್ನು ಧರಿಸಿ ಅನು ಅಪ್ರತಿಮಲ್ಲ ಎಲ್ಲರೊಳಗೂ ತಾನಿರೋದು ಎಲ್ಲರಿಂದ ಅಸಾಧ್ಯ ಅವನು ಸರ್ವೋತ್ತಮ ಆದ್ರಿಂದನೇ ಸಾಧ್ಯ ತನ್ನೊಳಗೆ ಎಲ್ಲರನ್ನೂ ಧರಿಸಿ ಅವನು ಇಡೀ ಬ್ರಹ್ಮಾಂಡವನ್ನೇ ಜಗತ್ತಿಯನ್ನೇ ತನ್ನ ಉದರದಲ್ಲಿ ಇಟ್ಕೊಂಡಿರ್ತಕ್ಕಂಥವನು ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಇದೆಲ್ಲ ಹೇಗೆ ಸಾಧ್ಯ ಅಂದರೆ ಅವನೊಬ್ಬನೇ ಸರ್ವತಂತ್ರ ಸ್ವತಂತ್ರನಾಗಿರ್ತಕ್ಕಂಥವನು ಸರ್ವೋತ್ತಮನಾಗಿರ್ತಕ್ಕಂಥವನು ಈಗ ಜೀವನಿಗೆ ಇನ್ನೊಂದು ಪ್ರಶ್ನೆ ಎಲ್ಲ ಜಡ ಚೇತನಗಳಲ್ಲಿದ್ದ ಮೇಲೆ ಉದಾಹರಣೆಗೆ ಸುಗಂಧ ದುರ್ಗಂಧ ಅಲ್ಲೂ ಇರ್ತಾನೆ ಪರಮಾತ್ಮ ಆ ಅಧಿಷ್ಠಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗುಣ ದೋಷಗಳ ಲೇಪ ಪರಮಾತ್ಮನಿಗಿದೆಯಾ ಅಂದರೆ ಸರ್ವತ್ರ ವ್ಯಾಪ್ತನಾಗಿದ್ದರೂ ಕೂಡ ಭಗವಂತ ನಿರ್ಲಿಪ್ತ ಜಡ ವಸ್ತುವಿನಲ್ಲೂ ಇದ್ದಾನೆ ತಾಮಸ ಜೀವರೊಳಗೂ ಇದ್ದಾನೆ ಸುಗಂಧ ಭರಿತವಾಗಿರ್ತಕ್ಕಂಥ ವಸ್ತುಗಳಲ್ಲೂ ಇದ್ದಾನೆ ಸಜ್ಜನರಲ್ಲೂ ಇದ್ದಾನೆ ಹೀಗೆ ಆ ಜಡ ಚೇತನ ಎರಡೂ ವರ್ಗ ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಅಂತ ಏನು ಹೇಳ್ತೀವೋ ಆ ಎಲ್ಲ ಕಡೆಗಿದ್ರೂ ಕೂಡ ಅಧಿಷ್ಠಾನಗತವಾಗಿರ್ತಕ್ಕಂಥ ಯಾವುದೇ ಗುಣ ಆಗಲಿ ದೋಷಗಳಾಗಲಿ ಸಂಬಂಧ ಪರಮಾತ್ಮನಿಗೆ ಈ ಸರ್ವಥಾ ಇಲ್ಲವನು ನಿರ್ಲಿಪ್ತನಾಗಿ ಇರ್ತಕ್ಕಂಥದ್ದು ಪರಮಾತ್ಮ ಸರ್ವೋತ್ತಮ ವಾಯುದೇವರು ಜೀವೋತ್ತಮ ಅಂತ ಹೇಗೆ ಹರಿಸರ್ವೋತ್ತಮತ್ವ ವಾಯು ಜೀವೋತ್ತಮತ್ವ ಪಂಚಭೇದ ತಾರತಮ್ಯ ಜಗತ್ಸತ್ಯತ್ವ ಈ ಎಲ್ಲ ಜ್ಞಾನವು ಕೂಡ ಹೇಗೆ ಮುಕ್ತಿಗೆ ಸಾಧನವಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಭಗವಂತನ ವ್ಯಾಪ್ತಿ ಜ್ಞಾನವೂ ಕೂಡ ಮೋಕ್ಷಾಪೇಕ್ಷೆಗೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಸಾಧನ ಶ್ರೀಮದ್ ಆಚಾರ್ಯ ಅನುವ್ಯಾಖ್ಯಾನದಲ್ಲಿ ಬ್ರಹ್ಮದುಷ್ಟಧಿಕರಣದಲ್ಲಿ ತಿಳಿಸ್ತಾರೆ ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು ಧ್ಯೇಯಇ ಭ್ರಹ್ಮತಾ ನಿತ್ಯಂ ನಿರಂತರಂ ಆದಿವ್ಯಾಧಿ ಅಂದರೆ ದೈಹಿಕ ಮಾನಸಿಕ ರೋಗ ರುಜಿನಾದಿಗಳ ನಿಮಿತ್ತದಿಂದಾಗಲಿ ಎಷ್ಟೇ ಮನಸ್ಸು ಚಂಚಲಾಗಿದೆ ವಿಕ್ಷಿಪ್ತ ಆಗಿದೆ ಅಂತಾದರೂ ಕೂಡ ಭಗವಂತನನ್ನು ಕೇವಲ ಆತ್ಮ ಸ್ವಾಮಿ ಪ್ರಭು ವಿಭು ಇತ್ಯಾದಿ ಎಲ್ಲ ಉಪಾಸನೆ ಮಾಡ್ತಾ ಇದ್ದರೂ ಕೂಡ ಭಗವಂತ ದೇಶತಃ ಕಾಲತಃ ಗುಣತಃ ಪರಿಪೂರ್ಣನಾಗಿರ್ತಕ್ಕಂಥವನು ಪರಿಪೂರ್ಣನಾಗೆ ವ್ಯಾಪ್ತನಾಗಿರ್ತಕ್ಕಂಥವನು ನಿತ್ಯದಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ಚಿಂತನೆಯನ್ನು ಮೋಕ್ಷವನ್ನು ಅಪೇಕ್ಷೆ ಮಾಡ್ತಕ್ಕಂಥ ಮುಖಕ್ಷವದನ್ನು ಮಾಡಲೇಬೇಕು ಅಂತ ಶಾಸ್ತ್ರದ ಆದೇಶ ಇದು ಕೂಡ ಮೋಕ್ಷಕ್ಕೆ ಅಂತರಂಗ ಸಾಧನವಾಗಿರ್ತಕ್ಕಂಥದ್ದು ಪರಮಾತ್ಮನ ವ್ಯಕ್ತಿತ್ವದ ಚಿಂತನೆ ಬ್ರಹ್ಮಸೂತ್ರ ಸಮನ್ವಯ ಅಧ್ಯಾಯದ ಸರ್ವಗತತ್ವ ಅಧಿಕರಣ ಕರ್ತೃತ್ವ ಭೋಕ್ತೃತ್ವ ಅಧಿಕರಣದಲ್ಲಿ ಆದೇಶತಃ ಕಾಲತಃ ಗುಣತಃ ಪರಿಪೂರ್ಣನಾಗಿರ್ತಕ್ಕಂಥ ಭಗವಂತ ಅಂತ ಅವನ ವ್ಯಾಪ್ತಿತ್ವದ ವಿಸ್ತಾರವಾಗಿರ್ತಕ್ಕಂಥ ಚಿಂತನೆ ಏನಿದೆ ಆ ಎಲ್ಲವನ್ನು ಕೂಡ ಸಂಗ್ರಹವಾಗಿ ಸಮಗ್ರವಾಗಿ ದಾಸರು ಈ ವ್ಯಾಪ್ತಿ ಸಂಧಿಯಲ್ಲಿ ನಮಗೆ ಕ್ರೋಢೀಕರಣ ಮಾಡಿ ಕೊಡ್ತಾರೆ ಮೊದಲನೇ ಪದ್ಯದಲ್ಲಿ ಪರಮಾತ್ಮನ ಪುರುಷ ರೂಪಗಳ ವೈಭವದ ವರ್ಣನೆಯನ್ನು ಮೊದಲಿಗೆ ತಿಳಿಸ್ತಾರೆ ಪುರುಷ ರೂಪ ತ್ರಯ ಪುರಾತನ ಪುರುಷ ಪುರುಷೋತ್ತಮ ಕ್ಷರಾಕ್ಷರ ಪುರುಷ ಪೂಜಿತ ಪಾದ ಪೂರ್ಣಾನಂದ ಸೋಮೇಯ ತತ್ತತ್ಪುರುಷ ಹೃತ್ ಪುಷ್ಕರ ನಿಲಯ ಮಹಾಪುರುಷ ಜಾಂಡಾಂತರ ನಿರ್ಲಿಪ್ತ ಪರಮಾತ್ಮನಿಗೆ ಪುರುಷ ಅಂತ ಹೇಳೋರು ಇಂತಹ ಪರಮಾತ್ಮ ಮೂರು ರೂಪಗಳುಳ್ಳವನು ಅನ್ನೋದನ್ನು ತಿಳಿಸ್ತಾರೆ ಪುರುಷ ರೂಪತ್ರೇಯ ಪುರುಷ ಪುರಾಣ ಪುರುಷ ಪುರಾತನ ಅಂತ ಹೇಳಿದರೆ ಪುರಾಣ ಪುರುಷ ಇವನೇ ಪುರುಷೋತ್ತಮನಾಗಿರ್ತಕ್ಕಂಥವರು ಕ್ಷರ ಅಕ್ಷರ ಪುರುಷರಿಂದ ನಿತ್ಯದಲ್ಲೂ ಪೂಜಿತನಾಗಿರ್ತಕ್ಕಂಥವನು ಪೂರ್ಣ ಆನಂದ ಜ್ಞಾನಮಯನಾಗಿರ್ತಕ್ಕಂಥವನು ತಿಳ್ಕೋಬೇಕು ಅಂತ ಪುರುಷ ಸೂಕ್ತ ಸುಮೇಯ ತತ್ತತ್ ಹೃತ್ ಪುಷ್ಕರ ನಿಲಯ ಎಲ್ಲ ಜೀವರ ಹೃದಯ ಕಮಲದಲ್ಲೇ ನೆಲೆಸಿರ್ತಕ್ಕಂಥವನು ಇಂತಹ ಪರಮಾತ್ಮ ಮಹಾಪುರುಷ ಅಜಾಂಡಾಂತರದಿ ಬಹಿರದಿ ವ್ಯಾಪ್ತ ನಿರ್ಲಿಪ್ತ ಬ್ರಹ್ಮಾಂಡದ ಒಳಗು ಹೊರಗು ವ್ಯಾಪ್ತನಾಗಿರ್ತಕ್ಕಂಥವನು ಅದೇ ರೀತಿಯಾಗಿ ನಿರ್ಲಿಪ್ತನಾಗಿರ್ತಕ್ಕಂಥವನು ಭಗವಂತ ಹೀಗೆ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ನಿರಂತರವಾಗು ದೇಶತಃ ಕಾಲತಃ ಗುಣತಃ ಅನಂತನಾಗಿರ್ತಕ್ಕಂಥವನು ಪರಿಪೂರ್ಣನಾಗಿರೋನು ಭಗವಂತ ಅಂತ ಅಂತಹ ಭಗವಂತನ ಮಹಾಗುಣವನ್ನು ಭಕ್ತಿಯಿಂದ ನಿರಂತರವಾಗಿ ಸಕಲ ಮೋಕ್ಷಾಪೇಕ್ಷೆಗಳು ಕೂಡ ಅವಶ್ಯವಾಗಿ ಚಿಂತನೆಯನ್ನು ಮಾಡಲೇಬೇಕು ಇದು ಕಡ್ಡಾಯ ಆಪ್ಷನಲ್ ಅಲ್ಲ ಈ ರೀತಿಯಾಗಿ ಚಿಂತನೆ ಮಾಡಬೇಕು ಆ ಕಾರಣಕ್ಕಾಗಿ ಮೊಟ್ಟ ಮೊದಲಿಗೆ ಭಗವಂತನ ವ್ಯಕ್ತಿತ್ವದ ಚಿಂತನೆಯನ್ನು ದೇಶತಃ ಕಾಲತಃ ಗುಣತಃ ಪರಿಪೂರ್ಣನಾಗಿರ್ತಕ್ಕಂಥವನು ಅನ್ನೋದನ್ನು ಈ ಸಂಧಿಯಲ್ಲಿ ಮೊದಲಿಗೆ ವರ್ಣನೆಯನ್ನು ಮಾಡ್ತಾರೆ ಪುರುಷ ಪುರಿ ಶಯತೆ ಅಸ್ಮಿನ್ ಇತಿ ಪುರುಷ ಜೀವನಿಗೆ ಪುರುಷಾನ ಹೆಸರು ಬಂದಿರೋದೆ ಭಗವಂತ ಪುರುಷ ರೂಪದಿಂದ ಆ ಜೀವರಲ್ಲಿ ವಾಸ ಮಾಡಿರೋದ್ರಿಂದ ಪುರುಷ ಪುರು ಅಂದರೆ ಪೂರ್ಣವಾಗಿರ್ತಕ್ಕಂಥ ಷಡ್ ಅಂದರೆ ಭಗವಂತ ಯಾವುದು ಷಡ್ಗುಣಗಳು ಅಂದರೆ ಐಶ್ವರ್ಯಸ ಸಮಗ್ರಸ್ ವೀರ್ಯ ಯಶಸ್ಸ್ರಿಯ ಜ್ಞಾನ ವಿಜ್ಞಾನಯೋಶ್ಚವ ಷಾಂಭಗೀರಿತಃ ಸಮಗ್ರವಾಗಿರ್ತಕ್ಕಂಥ ಐಶ್ವರ್ಯ ವೀರ್ಯ ಯಶಸ್ಸು ಶ್ರಿಯ ಅಂದರೆ ಸಂಪತ್ತು ಜ್ಞಾನ ವಿಜ್ಞಾನ ಎಲ್ಲವೂ ಕೂಡ ಭಗವಂತನಲ್ಲೇ ಸ್ವತಂತ್ರತ್ವೇನ ಪರಿಪೂರ್ಣವಾಗಿ ಇರ್ತಕ್ಕಂಥದ್ದು ಅದರಿಂದ ಭಗವಂತನನ್ನು ಷಡ್ಗುಣ ಸಂಪನ್ನ ಅಂತ ಈ ರೀತಿಯಾಗಿ ಹೇಳ್ತಕ್ಕಂಥದ್ದು ಇಂತಹ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ನಿತ್ಯನಾಗಿದ್ದಾನೆ ಇದು ಒಂದು ರೀತಿಯಾಗಿ ಪುರುಷ ಅಂತ ಇನ್ನೊಂದು ರೀತಿಯಾಗಿ ಪುರು ಅಂದರೆ ಪೂರ್ಣವಾಗಿರ್ತಕ್ಕಂಥ ಶ ಅಂದರೆ ಚೇಷ್ಟ ಉಳ್ಳವನು ಅಂತ ಸರ್ವ ಪ್ರೇರಕ ಸರ್ವನಿಯಾಮಕನಾಗಿರ್ತಕ್ಕಂಥವನು ಸ್ವತಂತ್ರತ್ವೇನ ನಿಯಮನ ಮಾಡ್ತಕ್ಕಂಥವನು ಭಗವಂತ ಅದಕ್ಕೆ ಅವನನ್ನು ಸರ್ವಕರ್ತ ಅಂತ ಕರ್ತೃ ಅಂದರೆ ಪರಮಾತ್ಮನೇ ಜೀವನದೇನಿದ್ರೂ ಅಧೀನ ಕರ್ತೃತ್ವ ಬರೀ ಕರ್ತೃ ಅಂತ ಹೇಳಿದಾಗ ಯಾವುದೇ ವಿಶೇಷಣಗಳಿಲ್ಲದೆ ಪ್ರಯೋಗ ಮಾಡಿದಾಗ ಸ್ವತಂತ್ರ ಕರ್ತೃ ಅಂತಲೇ ಅರ್ಥ ಅದು ಪರಮಾತ್ಮನೇ ಆದ್ದರಿಂದ ಕೂಡ ಪರಮಾತ್ಮನನ್ನು ಪುರುಷ ಇಂತಹ ಪರಮಾತ್ಮ ರೂಪತ್ರಯ ಮೂರು ರೂಪಗಳಿಂದ ಇರ್ತಾನೆ ಅಂತ ಬ್ರಹ್ಮಾಂಡವನ್ನೇ ತನ್ನ ಶರೀರವಾಗಿ ಹೊಂದಿರತಕ್ಕಂಥ ಪುರುಷ ಚತುರ್ಮುಖ ಬ್ರಹ್ಮ ಲೋಕದಲ್ಲಿ ಅವನೇ ಸೃಷ್ಟಿಕರ್ತ ಲೋಕ ಪಿತಾಮಹ ಅಂತೆಲ್ಲ ಪ್ರಸಿದ್ಧಿ ಮುಂದಿನ ಸಂಧಿಗಳಲ್ಲಿ ದಾಸರೇ ತಿಳಿಸ್ತಾರೆ ನಾಲ್ಮೂಗನೊಳಗೆ ತಾನಿದ್ದು ಜಗವನ್ನೆಲ್ಲವೋ ಸೃಜಿಸುವ ಅಂತ ಬ್ರಹ್ಮಣಿ ಬ್ರಹ್ಮರೂಪೋಸೋ ಶಿವರೂಪಿ ಶಿವ ಸ್ಥಿತ ಅಂತ ಬ್ರಹ್ಮನ ಅಂತರ್ಯಾಮಿಯಾಗಿ ಬ್ರಹ್ಮನ ಹೆಸರಿನಿಂದ ಇದ್ದು ಸೃಷ್ಟಿ ಕಾರ್ಯವನ್ನು ರುದ್ರಾಂತರ್ಗತನಾಗಿ ಇದ್ದು ಲಯ ಕಾರ್ಯವನ್ನು ಮಾಡ್ತಕ್ಕಂಥವನು ಕೂಡ ಪರಮಾತ್ಮನೇ ಅಂತ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಕ್ಕಂಥವನು ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ಅಂತ ಈ ರೀತಿಯಾಗಿ ನಮಗೇನಾದ್ರೂ ಸಂಶಯ ಬಂದರೆ ರೂಪತ್ರಯ ಅಂದರೆ ಬ್ರಹ್ಮನಲ್ಲಿ ಅಂತರ್ಯಮ ಆಗಿರ್ತಕ್ಕಂಥವನು ಸೃಷ್ಟಿ ಕಾರ್ಯವನ್ನು ಮಾಡ್ತಕ್ಕಂಥವನು ಬ್ರಹ್ಮನ ಹೆಸರಿನಿಂದ ಪರಮಾತ್ಮನೇ ವೈಕುಂಠದಲ್ಲಿದ್ದು ಸ್ಥಿತಿ ಕಾರ್ಯ ಲೋಕಪಾಲನಾ ಕಾರ್ಯವನ್ನು ಮಾಡ್ತಕ್ಕಂಥವನು ಭಗವಂತ ಸಾಕ್ಷಾತ್ ವಿಷ್ಣುವೆ ರುದ್ರಾಂತರ್ಗತನಾಗಿ ಸಂಕರ್ಷಣ ರೂಪದಿಂದ ಲಯ ಕಾರ್ಯವನ್ನು ಮಾಡ್ತಕ್ಕಂಥವನು ಪರಮಾತ್ಮನೇ ಆದ್ದರಿಂದ ರೂಪತ್ರಯ ಅಂದರೆ ಸೃಷ್ಟಿ ಸ್ಥಿತಿ ಲಯ ಮಾಡ್ತಕ್ಕಂಥ ಭಗವಂತನ ರೂಪಾದ್ರಿಂದ ರೂಪತ್ರಯ ಇಂತಹ ಪರ ಪರಮಾತ್ಮ ರೂಪತ್ರಯ ಪುರುಷ ವಪುರುಷ ಈ ರೀತಿಯಾಗಿ ಕರೆಯುವಂಥದ್ದು ಬ್ರಹ್ಮಾಂಡದಲ್ಲಿ ಇಬ್ಬರು ಪುರುಷರು ವ್ಯಾಪಿಸಿ ಇರುವಂಥದ್ದು ಒಬ್ಬ ಭಗವಂತ ಇನ್ನೊಬ್ಬ ಚತುರ್ಮುಖ ಬ್ರಹ್ಮ ಪರಮಾತ್ಮ ಸ್ವತಂತ್ರತ್ವೇನ ವ್ಯಾಪ್ತಿ ಚತುರ್ಮುಖ ಬ್ರಹ್ಮ ಪರಮಾತ್ಮನ ಅಧೀನದಲ್ಲಿ ಎಲ್ಲಿ ಚತುರ್ಮುಖ ಬ್ರಹ್ಮನನ್ನು ಹೇಳ್ತೀವೋ ರೂಪಲಕ್ಷಣೆಯ ವಾಯುದೇವರನ್ನು ತೊಗೋಬೇಕು ಅವರು ಪರಮಾತ್ಮನ ಅನಂತರದಲ್ಲಿ ಪರಮಾತ್ಮನ ಅಧೀನದಲ್ಲಿ ಆಜ್ಞೆಯಂತೆ ಸರ್ವತ್ರ ವ್ಯಾಪ್ತರು ಆ ಪುರುಷನಿಂದ ಅಂದರೆ ದೇವೋತ್ತಮನಾಗಿರ್ತಕ್ಕಂಥ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನಿಂದ ಈ ಪುರುಷನ ಉತ್ಪತ್ತಿ ಅಂದರೆ ಶತುರ್ಮುಖ ಬ್ರಹ್ಮದೇವರ ಸೃಷ್ಟಿ ಅವನೇ ಸರ್ವಪ್ರೇರಕ ಸರ್ವನಿಯಾಮಕ ಬ್ರಹ್ಮಾಂಡ ಸೃಷ್ಟಿಯಾಗೋದಕ್ಕಿಂತ ಮುಂಚೆ ಮಹತ್ತತ್ವ ಶರೀರನಾಗಿ ಚತುರ್ಮುಖ ದೇವರು ಹುಟ್ಟಿದ್ರು ಅವನನ್ನು ಸೃಷ್ಟಿ ಮಾಡಿರ್ತಕ್ಕಂಥವನೇ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಅವನಿಗೂ ಬ್ರಹ್ಮ ಅಂತ ಹೆಸರು ಬ್ರಹ್ಮ ಅಂದರೆ ಪೂರ್ಣ ಅನ್ನೋ ಅರ್ಥದಲ್ಲಿ ಬ್ರಹ್ಮಾಂಡದ ಸೃಷ್ಟಿ ಆದಮೇಲೆ ಅದರಲ್ಲಿ ಬ್ರಹ್ಮನನ್ನು ಎಲ್ಲ ಜೀವರನ್ನು ಕೂಡ ಸೃಷ್ಟಿಗೆ ತಂದು ಅವರ ಹೃದಯ ಕಮಲದಲ್ಲಿ ಪುರುಷ ಅಂತ ಕರೆಸ್ಕೊಂಡು ಎಲ್ಲ ಜೀವರ ಅಂತರ್ಯಾಮಿಯಾಗಿ ಭಗವಂತ ಇರ್ತಕ್ಕಂಥದ್ದು ಆದ್ದರಿಂದನೂ ಪುರುಷ ರೂಪತ್ರಯ ಅಂತಂದರೆ ಬ್ರಹ್ಮಾಂಡದಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ರೂಪ ಇನ್ನು ಸ್ಥಿತಿ ಕಾರ್ಯ ಮಾಡ್ತಕ್ಕಂಥ ವಿಷ್ಣು ಶ್ವೇತದ್ವೀಪ ಅನಂತಾಸನ ವೈಕುಂಠ ಹೀಗೆ ಪರಮಾತ್ಮ ತ್ರಿಧಾಮ ಆ ಧಾಮಗಳಲ್ಲಿ ವಾಸನಾಗಿರ್ತಕ್ಕಂಥವಂತನೂ ಕಲ್ಸ್ಕೊತಾನೆ ಇನ್ನೊಂದು ರೀತಿಯಾಗಿ ರೂಪತ್ರಯ ಅಂದರೆ ಜೀವರಿಗೆ ವಿಶ್ವ ತೈಜಸ ಪ್ರಾಜ್ಞ ಮೂರು ರೂಪಗಳಿಂದ ಜಾಗೃತಾವಸ್ಥಾ ಸ್ವಪ್ನಾವಸ್ಥಾ ಮತ್ತು ಸುಶುಕ್ತಿಯ ಅವಸ್ಥಾ ಪ್ರೇರಕನಾಗಿರೋದ್ರಿಂದ ಪರಮಾತ್ಮನನ್ನು ರೂಪತ್ರಯ ಅಂತ ಈ ರೀತಿಯಾಗಿ ಇಂತಹ ಪರಮಾತ್ಮ ಅತ್ಯಂತ ಪ್ರಾಚೀನಾಗಿರ್ತಕ್ಕಂಥವನು ಅದಕ್ಕೆ ಪುರಾತನ ಪುರುಷ ಪುರಾತನ ಅಂದರೆ ಹಳೆಯದು ಅತ್ಯಂತ ಪ್ರಾಚೀನ ಅನ್ನೋ ಅರ್ಥದಲ್ಲಿ ಯಾಕೆ ಪ್ರಯೋಗವನ್ನು ಮಾಡಿದು ಅಂದರೆ ಈ ಎಲ್ಲ ರೂಪತ್ರಯಗಳು ಅಂತ ಏನು ಹೇಳಿದ್ವಿ ಜಾಗೃತ ಜಾಗೃತಾದಿ ಅವಸ್ಥಾ ಪ್ರೇರಕ ರೂಪಗಳಿರ್ಬೋದು ಅಥವಾ ಸೃಷ್ಟಿ ಸ್ಥಿತಿ ಲಯ ಮಾಡ್ತಕ್ಕಂಥ ರೂಪಗಳಿರ್ಬೋದು ಅವೆಲ್ಲ ಒಂದು ಕಾಲದಲ್ಲಿ ಮಾತ್ರ ಇರ್ತಕ್ಕಂಥದ್ದು ಸದಾಕಾಲ ಸರ್ವತ್ರ ವ್ಯಾಪ್ತವಾಗಿ ಇರುವಂಥದ್ದಲ್ಲ ಅಂತ ಏನಾರ ಸಂಶಯ ಬಂದರೆ ಪುರಾತನ ಪುರುಷ ಪುರ್ ಅಗ್ರಗಮನೆ ಅಂತ ದಾತು ಸೃಷ್ಟಿಗಿಂತ ಪೂರ್ವದಲ್ಲೂ ಇರ್ತಕ್ಕಂಥವನು ಪ್ರಳಯ ಕಾಲದಲ್ಲಿ ಸುಮ್ಮನೆಯಾಗಿ ಮಲಗಿದ್ದ ಅಂತ ಲಕ್ಷ್ಮೀ ಶೋಭಾನಂದಲ್ಲಿ ವಾದರಾಜರು ಹೇಳೋಂಗೆ ಏಕೋ ನಾರಾಯಣ ಆಸಿತ್ ನ ಬ್ರಹ್ಮ ರಜಶಂಕರ ಅಂತ ಪರಮಾತ್ಮ ಒಬ್ಬನೇ ಇದ್ದ ಬ್ರಹ್ಮ ರುದ್ರ ಮತ್ತು ಯಾವ ದೇವತೆಗಳು ಇರಲಿಲ್ಲ ಆದ್ದರಿಂದ ಇಂತಹ ಪರಮಾತ್ಮ ಪುರಾತನ ಪುರುಷ ಪುರುಷೋತ್ತಮ ಜಗತ್ತಿನಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಪುರುಷರನ್ನು ನೋಡುವಂಥದ್ದು ಇಲ್ಲಿ ಪುರುಷ ರೂಪತ್ರಯ ಅಂದಾಗ ವಿಷ್ಣೋಸ್ತು ಪುರುಷಾತ್ಯಾನಿ ತ್ರೀರು ರೂಪಾಣ್ಯತೋ ವಿಧುಹೋ ಪ್ರಥಮ ಮಹತ್ ಸಂಸಷ್ಟ್ ದ್ವಿತೀಯಂತೂ ಅಂಡ ಸಂಸ್ಥಿತ ತೃತೀಯ ದೇಹಿನಾದೇಹೆ ತಾನಿ ಜ್ಞಾತ್ವ ವಿಮುಚ್ಚತೆ ಅಂತ ಹೇಳಿದರು ಒಂದು ಮಹತ್ವವನ್ನು ಮಹತ್ತ್ವವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ರೂಪ ಒಂದು ಇನ್ನೊಂದು ಬ್ರಹ್ಮಾಂಡದೊಳಗೆ ವ್ಯಾಪ್ತವಾಗಿರ್ತಕ್ಕಂಥ ರೂಪ ಒಂದು ಮೂರನೇದು ಸರ್ವಜೀವನ ಹೃದಯ ಗುಹೆಯಲ್ಲಿ ಇರ್ತಕ್ಕಂಥ ಅಂತರ್ಯಾಮಿ ರೂಪ ಅಂತೇನು ಹೇಳ್ತೀವಿ ಹೀಗೆ ಪರಮಾತ್ಮ ರೂಪತ್ರಯ ಪುರುಷನಾಗಿರ್ತಕ್ಕಂಥವನು ಯಾಕೆ ಇದನ್ನೆಲ್ಲ ತಿಳ್ಕೋಬೇಕು ಅಂತ ಪ್ರಶ್ನೆ ಬಂದರೆ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದ ಆಚಾರ್ಯ ತಿಳಿಸ್ತಾರೆ ಮುಕ್ತಿಗಾಗಿ ಈ ಜ್ಞಾನ ಅನ್ನೋದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು ಯಾರು ಮೋಕ್ಷವನ್ನು ಅಪೇಕ್ಷೆ ಮಾಡ್ತಾನೋ ಅವನಿಗೆ ಈ ಪರಿಜ್ಞಾನ ಮೋಕ್ಷಕ್ಕೆ ಉಪಯೋಗವಾಗ್ತಕ್ಕಂಥ ಸಾಧನ ಅದರಿಂದ ತಿಳ್ಕೊಳ್ಳೇಬೇಕು ಪುರುಷ ಅನ್ನೋ ಶಬ್ದಕ್ಕೆ ಬ್ರಹ್ಮ ರುದ್ರ ಬೇಕಾದಷ್ಟು ಅರ್ಥವನ್ನು ಕೂಡ ಮಾಡ್ಲಿಕ್ಕೆ ಬರ್ತಾ ಇದೆ ಭಗವಂತ ಪುರುಷೋತ್ತಮ ಆ ಪುರುಷರೆಲ್ಲರಿಗಿಂತನೂ ಉತ್ತಮನಾಗಿರ್ತಕ್ಕಂಥವ್ರು ಅಂದ್ರೆ ಬ್ರಹ್ಮ ರುದ್ರಾದಿಗಳಿಗಿಂತ ಉತ್ತಮ ಅರ್ಥಾತ್ ಅವನೇ ಸರ್ವೋತ್ತಮನಾಗಿರ್ತಕ್ಕಂಥವನು ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ದ್ವಾವಿಮೋ ಪುರುಷೋ ಲೋಕೆ ಕ್ಷರ ಅಕ್ಷರಏ ಅಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಛತೆ ಕ್ಷರ ಅಂದರೆ ದೇಹ ನಾಶ ಇರ್ತಕ್ಕಂಥವ್ರು ಬ್ರಹ್ಮಾದಿ ದೇವತೆಗಳಿಂದ ತೃಣಜೀವರ ಪರ್ಯಂತ ಎಲ್ಲರಿಗೂ ದೇಹನಾಶ ಅನ್ನೋದಿದೆ ಅಕ್ಷರ ಅಂದರೆ ದೇಹನಾಶ ಇಲ್ಲದೆ ಇರ್ತಕ್ಕಂಥವ್ರು ನಿತ್ಯ ಮುಕ್ತಳಾಗಿರ್ತಕ್ಕಂಥ ಲಕ್ಷ್ಮೀ ದೇವಿ ಅಕ್ಷರ ಪುರುಷ ಶಬ್ದದಿಂದ ವಾಚಳು ಅಕ್ಷರ ಪುರುಷಳು ಅಂತಲೇ ಕಲ್ಸ್ಕೊತಾಳು ಮಹಾಲಕ್ಷ್ಮಿಯಂತೆ ಅಪ್ರಾಕೃತವಾಗಿರ್ತಕ್ಕಂಥ ಜ್ಞಾನಾನಂದಮಯ ಶರೀರಿ ಪರಮಾತ್ಮಂದು ಕ್ಷರಪುರುಷರಿಗಿಂತ ಬ್ರಹ್ಮಾದಿ ದೇವತೆಗಳಿಗಿಂತ ಉತ್ತಮ ಅಕ್ಷರ ಪುರುಷಳಾಗಿರ್ತಕ್ಕಂಥ ಲಕ್ಷ್ಮೀದೇವಿಗಿಂತನೂ ಉತ್ತಮನಾಗಿರ್ತಕ್ಕಂಥವನು ಸ್ವತಂತ್ರನಾಗಿರ್ತಕ್ಕಂಥವನು ಆದ್ದರಿಂದ ಪುರುಷೋತ್ತಮ ಅಕ್ಷರ ಇಬ್ಬರಿಗಿಂತರೂ ಕೂಡ ಉತ್ತಮ ಆದ್ದರಿಂದ ಅವನ್ನ ಪುರುಷೋತ್ತಮ ನಾಶ ಅಂದರೆ ಯಾವ ರೀತಿಯಾಗಿ ಅಂದರೆ ಶಾಸ್ತ್ರ ನಾಲ್ಕು ರೀತಿಯಾಗಿರ್ತಕ್ಕಂಥ ನಾಶಗಳನ್ನು ಹೇಳ್ತಾ ಇದೆ ಅನಿತ್ಯತ್ವಂ ದೇಹ ದುಃಖ ಪ್ರಾಪ್ತಿ ಅಪೂರ್ಣತ ನಾಶ ಚತುರ್ವಿಧ ಪ್ರೋಕ್ತ ತದಭಾವೋ ಹರೇ ಸದಾ ನಾಲ್ಕು ರೀತಿಯಾಗಿರ್ತಕ್ಕಂಥ ನಾಶಗಳು ಅನಿತ್ಯತ್ವ ದೇಹಹಾನಿ ದುಃಖ ಪ್ರಾಪ್ತಿ ಅಪೂರ್ಣತ ಈ ನಾಲ್ಕು ನಾಶದಲ್ಲಿ ಯಾವ ನಾಶವೂ ಇಲ್ಲದೆ ಇರ್ತಕ್ಕಂಥವನು ಅಂದರೆ ಪರಮಾತ್ಮ ಒಬ್ಬನೇ ಅದಕ್ಕೆ ಪುರುಷೋತ್ತಮ ಲಕ್ಷ್ಮೀ ದೇವಿಗೆ ಅಸ್ವಾತಂತ್ರ್ಯ ಒಂದು ದೋಷ ಇದೆ ಆದ್ದರಿಂದ ಅದು ಸಾಮಾನ್ಯರಲ್ಲಿ ಗಣನೆ ಮಾಡುವಂಥ ದೋಷ ಅಲ್ಲ ಸ್ವತಂತ್ರ ಇಲ್ಲ ಅನ್ನೋದಂದರೆ ಭಗವಂತನ ಅಧೀನದಲ್ಲೇ ಎಲ್ಲ ಕಾರ್ಯವನ್ನು ಕೂಡ ಲಕ್ಷ್ಮಿ ದೇವಿ ಮಾಡ್ತಕ್ಕಂಥವಳು ಅಂತ ತಿಳಿಸ್ಲಿಕ್ಕಾಗಿ ಅದನ್ನು ದೋಷ ಅಂತ ಗಣನೆ ಮಾಡಿದ್ದಷ್ಟೇ ಹೊರತು ಸಾಮಾನ್ಯ ಜನರಲ್ಲಿ ಯಾವ ದೋಷ ಅಂತ ಏನು ಹೇಳ್ತೀವಲ್ಲ ಆ ರೀತಿಯಾಗಿ ಸರ್ವತಾ ಅಲ್ಲ ಹೀಗೆ ಲಕ್ಷ್ಮೀ ಬ್ರಹ್ಮಾದಿಗಳಿಗಿಂತನೂ ಉತ್ತಮನಾಗಿರ್ತಕ್ಕಂಥವನು ಪರಮಾತ್ಮ ಅದಕ್ಕೆ ಅವನನ್ನು ಪುರುಷೋತ್ತಮ ಅಂತ ಈ ತತ್ವ ಪರಿಕಲ್ಪನೆ ಅಥವಾ ಚಿಂತನೆಯೂ ಕೂಡ ಅಪರೋಕ್ಷ ಜ್ಞಾನಕ್ಕೆ ಮೋಕ್ಷಕ್ಕೆ ಸಾಧನವಾಗ್ತಕ್ಕಂಥದ್ದು ಆದ್ದರಿಂದ ಅದನ್ನು ತಿಳಿಸ್ಕೊಡ್ಲಿಕ್ಕೆ ಪರಮಾತ್ಮನನ್ನು ಪುರುಷೋತ್ತಮ ಅಂತ ಹೇಳುವ ಮೂಲಕ ಮತ್ತು ಪುರಾತನ ಪುರುಷ ಅನಾದಿ ಕಾಲದಿಂದನೂ ಇರ್ತಕ್ಕಂಥವನು ಇಡೀ ಜಗತ್ತು ಪ್ರಳಯ ಆಗಿದ್ರು ಪರಮಾತ್ಮನು ಉದಲದಲ್ಲಿದ್ದರೂ ಕೂಡ ಅವನು ಮಾತ್ರ ಇರ್ತಾನೆ ಅಂತ ಅವನಂದ್ರೆ ಉಪಲಕ್ಷಣೀಯ ನಿತ್ಯಾಭಿಯೋಗಿಯಾಗಿರ್ತಕ್ಕಂಥ ಲಕ್ಷ್ಮೀ ಕೂಡ ಜೊತೆಗೆ ಇರ್ತಾಳೆ ಇಂತಹ ಪರಮಾತ್ಮ ಲಕ್ಷ್ಮೀ ಬ್ರಹ್ಮಾದಿಗಳಿಗಿಂತ ಉತ್ತಮನಾಗಿರ್ತಕ್ಕಂಥವನು ಪುರುಷೋತ್ತಮ ಲಯಮೂರ್ತಿ ಅಥವಾ ಲಯಕಾರಕ ಅಂಥೇಳಿ ಕರಿತಕ್ಕಂಥದ್ದಾರಿಗೆ ಹೃದಯ ದೇವರಿಗೆ ಆ ಶಿವನೇ ಸೃಷ್ಟಿಗಿಂತ ಮೊದಲು ಇದ್ದ ಅಂತಂದರೆ ಪುರಾತನ ಪುರುಷ ಅಂದರೆ ಭಗವದ್ಗೀತೆ ಹೇಳುತ್ತೆ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತಿ ಉದಾವೃತಃ ಯೋ ಲೋಕತ್ರಯ ಮಾ ವಿಷ ಬಿಭರ್ತೆ ಕ್ಷರಾಕ್ಷರ ಪುರುಷರಿಗಿಂತ ಉತ್ತಮನಾಗಿರ್ತಕ್ಕಂಥವನು ಪರಮಾತ್ಮ ಲೋಕದೊಳಗೆ ಲಯಕಾರಕನಾಗಿರ್ತಕ್ಕಂಥವನು ರುದ್ರ ಲೋಕಕ್ಕೆ ಲಯ ಆದಾಗ ರುದ್ರ ರುದ್ರದೇವರಿಗೂ ಕೂಡ ಲಯ ಅನ್ನೋದಿದೆ ಆದ್ದರಿಂದ ಏಕೋ ನಾರಾಯಣ ಆಸಿತ್ ನ ಬ್ರಹ್ಮ ರಜ ಶಂಕರ ಭಗವಂತ ಅವನೇ ಈಶ್ವರ ಅಂದರೆ ಸರ್ವತಂತ್ರ ಸ್ವತಂತ್ರನಾಗಿರ್ತಕ್ಕಂಥವನು ಬ್ರಹ್ಮ ರುದ್ರ ಸುರಾಧ್ಯಾಶ್ಚ ಶರೀರ ಕ್ಷರಣಾತ್ ಕ್ಷರಹ ದೇಹನಾಶ ಅನ್ನೋದಕ್ಕೆ ಕ್ಷರ ಅಂತ ಕರೀತಕ್ಕಂಥದ್ದು ಅಂತ ಶ್ರುತಿ ವಾಕ್ಯ ಹೇಳ್ತಾರೆ ಇಂತಹ ಪರಮಾತ್ಮ ಪೂರ್ಣಾನಂದ ಜ್ಞಾನಮಯ ಕ್ಷರ ಮತ್ತು ಅಕ್ಷರ ಪುರುಷರು ಅಂದರೆ ಲಕ್ಷ್ಮೀ ಬ್ರಹ್ಮಾದಿಗಳು ಪರಮಾತ್ಮನ ಪಾದಸೇವನ ಮಾಡೋದು ಹೇಗೆ ಯಾಕಂದರೆ ಅವನು ಜ್ಞಾನಾನಂದಮಯ ಶರೀರಿ ನಮ್ಮಂತೆ ಪ್ರಾಕೃತ ಶರೀರ ಅಲ್ಲ ಅಶರೀರ ಪ್ರಜ್ಞಾತ್ಮ ಅಂತ ಅಂದರೆ ಶರೀರ ರಹಿತ ಅಂದರೆ ಜ್ಞಾನಾನಂದಮಯ ಶರೀರಿ ನಮ್ಮಂತೆ ಪಾಂಚಭೋತಿಕ ಇವತ್ತು ಅಥವಾ ನಾಳೆ ನಾಶ ಹೊಂದುವಂತಹ ಶರೀರ ಅಲ್ಲ ಅಂತ ತಿಳಿಸ್ಲಿಕ್ಕೆ ಪ್ರಾಕೃತ ಶರೀರ ಇಲ್ಲದೇ ಇದ್ದರೂ ಅಪ್ರಾಕೃತವಾಗಿರ್ತಕ್ಕಂಥ ಜ್ಞಾನಾನಂದಮಯ ಶರೀರ ಉಂಟು ಆ ಶರೀರ ಸಕಲ ಅವಯವಗಳಿಂದ ಪೂರ್ಣವಾಗಿರ್ತಕ್ಕಂಥದ್ದು ಆದ್ದರಿಂದ ಅಂತಹ ಪರಮಾತ್ಮ ಕ್ಷರ ಅಕ್ಷರ ಪುರುಷ ಪೂಜಿತ ಪಾದ ಈ ರೀತಿಯಾಗಿ ಹಾಗಾದ್ರೆ ಇವನ್ನ ತಿಳ್ಕೊಳ್ಳೋದು ಹೇಗೆ ಅಂದರೆ ಪುರುಷ ಸೂಕ್ತ ಸುಮೇಯ ಈ ಜ್ಞಾನ ಮತ್ತು ಆನಂದ ಅನ್ನೋದು ಎರಡು ರೀತಿಯಾಗಿ ಇರ್ತಕ್ಕಂಥದ್ದು ಪ್ರಾಕೃತವಾಗಿರ್ತಕ್ಕಂಥ ಜಡ ಅಂತಃಕರಣದಲ್ಲಿ ಅಭಿವ್ಯಕ್ತಿ ಅಥವಾ ಮೂಡ್ತಕ್ಕಂಥವು ಅಂತೂ ಒಂದು ವರ್ಗ ಇನ್ನು ಚೇತನರ ಸ್ವರೂಪದಲ್ಲೇ ಇರ್ತಕ್ಕಂಥದ್ದು ಇನ್ನೊಂದು ವರ್ಗ ಇಂತಹ ಪರಮಾತ್ಮನನ್ನು ಪುರುಷ ಸೂಕ್ತದ ಮಂತ್ರದಿಂದ ಸುಮೇಯ ಅಂದರೆ ಚೆನ್ನಾಗಿ ತಿಳಿಯಲ್ಪಡೋನು ಭಗವಂತ ಸಮಸ್ತ ವೇದಾದಿ ಸತ್ಶಾಸ್ತ್ರಗಳಿಂದ ಪರಮ ಮುಖ್ಯ ವೃತ್ತಿಯಿಂದ ಪ್ರತಿಪಾದ್ಯನಾಗಿದ್ದರೂ ಕೂಡ ಭಗವಂತ ವಿಶೇಷವಾಗಿ ಪುರುಷ ಸೂಕ್ತ ಕೇವಲ ವಿಷ್ಣುವಾಚಕ ಅನ್ನೋ ವಿಶೇಷ ಪ್ರಮೇಯವನ್ನು ತಿಳಿಸ್ಲಿಕ್ಕೆ ಪುರುಷ ಸೂಕ್ತ ಸುಮೇಯ ಅಂತ ಪ್ರಯೋಗ ಮಾಡ್ತಾರೆ ಸೂತ್ರ ಭಾಷೆದಲ್ಲಿ ತಿಳಿಸ್ತಾರೆ ಯಥಾಹಿ ಪೌರುಷೆಯ ಸೂಕ್ತ ವಿಷ್ಣುರೇವ ಅಭಿಧೀಯತೆ ಅಂತ ಬೇರೆ ಎಲ್ಲ ವೇದ ಉಪನಿಷತ್ತೆಲ್ಲವೂ ಕೂಡ ಪರಮಾತ್ಮನ ನಂತರದಲ್ಲಿ ಬೇರೆ ಬೇರೆ ದೇವತೆಗಳನ್ನು ಪ್ರತಿಪಾದನೆ ಮಾಡಿಯವೇ ಆದರೆ ಪುರುಷ ಸೂಕ್ತ ಕೇವಲ ಪರಮಾತ್ಮನನ್ನೇ ತಿಳಿಸ್ಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಆದ್ರಿಂದ ಅಂತಹ ಪುರುಷ ಸೂಕ್ತದಿಂದ ಸೂಮ್ಯಯ್ಯ ಚೆನ್ನಾಗಿ ತಿಳಿಯಲ್ಪಡುವನು ಭಗವಂತ ಇಂತಹ ಪರಮಾತ್ಮ ಎಲ್ಲಿದ್ದಾನೆ ಅಂದರೆ ತತ್ತತ್ ಪುಷ್ ಪುರುಷ ಹೃತ್ ಪುಷ್ಕರ ಹೃತ್ ಪುಷ್ಕರ ಪುಷ್ಕರ ಅಂದರೆ ಕಮಲ ಹೃತ್ ಪುಷ್ಕರ ಅಂದ್ರೆ ಹೃದಯ ಕಮಲದಲ್ಲಿ ಇರ್ತಕ್ಕಂಥವನು ಭಗವಂತ ಅಂದಮೇಲೆ ಸರ್ವತ್ರ ವ್ಯಾಪ್ತಾನ ಭಗವಂತ ಅಣೋರಣೀಯನ್ ಮಹತೋ ಮಹೀಯನ್ ಸ್ಥೂಲದಿಂದನೂ ವ್ಯಾಪ್ತಾನ ಆಗಿರ್ತಕ್ಕಂಥವನು ಸೂಕ್ಷ್ಮ ರೂಪದಿಂದನೂ ವ್ಯಾಪ್ತಾನ ಆಗಿರ್ತಕ್ಕಂಥವನು ಭಗವಂತ ಮುಂದಿನ ಸಂಧಿಗಳಲ್ಲಿ ಹೇಳ್ತಾರೆ ಜೀವನ ಪರಿಮಾಣ ಎಷ್ಟಿದೆ ಅಂತ ಕೇಳಿದ್ರೆ ಕುದುರೆ ಕೊನಿಯ ಕೊನೆಯ ಕೂದಲು ತುದಿ ವಿಭಾಗವ ಮಾಡಿ ಶತವಿದ ಅದರಲ್ಲೊಂದನ್ನು ನೂರು ಭಾಗವ ಮಾಡಲೆಂತಿಹುದು ವಿಧಿಭವಾದಿ ಸಮಸ್ತ ಜೀವನ ಮೊದಲು ಮಾಡಿ ತೃಣಾಂತ ಜೀವಗಳು ಅಧಿಕ ನ್ಯೂನತೆ ಇಲ್ಲವೆಂದಿಗೂ ಜೀವ ಪರಿಮಾಣ ಒಂದು ಕುದುರೆ ಬಾಲದ ಕೊನೆಯ ಕೂದಲನ್ನು ತಗೊಂಡು ಉದ್ದವಾಗಿ ನೂರು ಭಾಗ ಸೀಳಿ ಆ ನೂರು ಭಾಗದಲ್ಲಿ ಒಂದು ತಗೊಂಡು ಇನ್ನೊಂದು ನೂರು ಭಾಗ ಮಾಡಿದರೆ ಅಂದರೆ ಒನ್ ಡಿವೈಡೆಡ್ ಬೈ ಟೆನ್ ಎಷ್ಟು ಸೂಕ್ಷ್ಮವೋ ಅಷ್ಟು ಗಾತ್ರ ಜೀವಂತು ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ತೃಣ ಜೀವರ ಪರ್ಯಂತ ಜೀವರ ಗಾತ್ರ ವಿಧಿಭವಾದಿ ಸಮಸ್ತ ಜೀವರ ಮೊದಲು ಮಾಡಿ ತೃಣಾಂತ ಜೀವರಲ್ಲಿ ಅಧಿಕ ನ್ಯೂನತೆ ಇಲ್ಲ ಎಂದಿಗೂ ಜೀವ ಪರಿಮಾಣ ಅಂತ ಅಂತಹ ಜೀವರ ಶರೀರದ ಹೃದಯ ಕಮಲದಲ್ಲಿ ತಾನು ಅಣುವಿಗಿಂತ ಅಣುವಾಗಿ ಇರ್ತಾನೆ ಭಗವಂತ ಹೀಗೆ ಸರ್ವತ್ರ ವ್ಯಾಪ್ತನಾಗಿರ್ತಾನೆ ಅಣೋರಣೀಯನ್ ಮಹತೋಮಯನಾಗಿರ್ತಕ್ಕಂಥವನು ಪರಮಾತ್ಮ ಇಂತಹ ಪರಮಾತ್ಮ ಮಹಾಪುರುಷ ಮಹಾಪೌರುಷವನ್ನು ಸರ್ವಶಕ್ತ ಸರ್ವ ಸಮರ್ಥ ಸರ್ವನಿಯಾಮಕ ಅವನಿಗೆ ಹೋಲಿಕೆ ಮಾಡಿದ್ರೆ ಲಕ್ಷ್ಮೀ ಬ್ರಹ್ಮಾದಿಗಳೆಲ್ಲರೂ ಕೂಡ ಪೌರುಷದಲ್ಲಿ ಕಡಿಮೆ ಬ್ರಹ್ಮಾದಿ ದೇವತೆಗಳಂತೂ ಅಭಲಯರು ಅಂತಲೇ ಕರೆಸ್ಕೋತಾರೆ ಅಂದರೆ ಸ್ತ್ರೀಯರು ಅನ್ನೋ ರೀತಿಯಲ್ಲಿ ಅಂತ ಸ್ತ್ರೀ ಪ್ರಾಯಂ ಇತರತ್ ಸರ್ವಂ ಜಗತ್ ಬ್ರಹ್ಮಪುರಸರಂ ಅಂತ ಸಯವ ವಾಸುದೇವೋಎಂ ಸಾಕ್ಷಾತ್ ಪುರುಷ ಉಚ್ಚತೆ ಅಂತ ಅವರೆಲ್ಲರೂ ಕೂಡ ಅಸ್ವತಂತ್ರರು ಅಂತ ಸ್ತ್ರೀ ಪ್ರಾಯತರತ್ ಸರ್ವಂ ಸ್ತ್ರೀಯರಂತೆ ಇದ್ದಾರೆ ಅಸ್ವತಂತ್ರರಾಗಿದ್ದಾರೆ ಅಶಕ್ತರಾಗಿದ್ದಾರೆ ಅಂತ ಬ್ರಹ್ಮಾದಿದೇವತೆಗಳಿಂದ ಹೇಳು ತೃಳಜೀವರ ಪರ್ಯಂತ ಎಲ್ಲರೂ ಅಶಕ್ತಾರೆ ಇದಕ್ಕೆ ದೃಷ್ಟಾಂತವನ್ನು ಕೊಡಬೇಕು ಅಂತಾದರೆ ವಾದರಾಜರು ಶ್ರೀನಿವಾಸ ಕಲ್ಯಾಣದಲ್ಲಿ ಹೇಳಿದಾಗ ಸ್ತ್ರೀಯರೆಲ್ಲರೂ ಬಂದಿರೇ ಶ್ರೀನಿವಾಸನ ಪಾಡಿರೆ ಹಾಗಾದ್ರೆ ಸ್ತ್ರೀಯರು ಮಾತ್ರ ಶ್ರೀನಿವಾಸನ ಪಾಡಿರಿ ಅಂದರೆ ಸ್ತೋತ್ರ ಮಾಡಬೇಕಾಂದರೆ ಹಾಗಾದ್ರೆ ಸ್ತ್ರೀಯರು ಅಂತಾದರೆ ಯಾರು ಇದು ಪುರುಷರು ಹೇಳಿಕೆ ಇಟ್ಟಿದ್ದಲ್ವ ವಾದರಾಜರು ಹೀಗ್ಯಾಕೆ ಪ್ರಯೋಗ ಮಾಡಿದ್ದಾರೆ ಅಂತ ಸಂಶಯ ಬಂದರೆ ಸ್ತ್ರೀ ಅನ್ನೋ ಶಬ್ದದಲ್ಲಿ ಸಕಾರ ತಕಾರ ರೂರಿದೆ ಸಕಾರದಿಂದ ಸಾತ್ವಿಕ ರಕಾರದಿಂದ ಅಕಾರದಿಂದ ರಾಜಸ ತಕಾರದಿಂದ ತಾಮಸ ಅಂತ ಈ ಮೂರು ಗುಣಗಳಿಂದ ಇರ್ತಕ್ಕಂಥ ಲಿಂಗ ಶರೀರವನ್ನು ಹೊಂದಿರತಕ್ಕಂಥವ್ರು ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಆ ಎಲ್ಲರೂ ಕೂಡ ಆ ಲಿಂಗ ದೇಹದ ಬಿಡುಗಡೆಗಾಗಿ ಪರಮಾತ್ಮನನ್ನು ಬಂಧಕೋ ಬಹುಪಾಶೆಯನ ಮೋಷಕಷ್ಟ ಸೇವಿ ಅಂತ ಅವನನ್ನೇ ಸ್ತೋತ್ರ ಮಾಡಬೇಕು ಆದ್ದರಿಂದ ಬ್ರಹ್ಮಾದಿ ದೇವತೆಗಳಿಂದ ಸ್ತುತನಾಗಿರ್ತಕ್ಕಂಥ ಭಗವಂತ ಉತ್ತಮನಾಗಿರಲೇಬೇಕು ಅವನೇ ಸರ್ವೋತ್ತಮ ಅದಕ್ಕೆ ಅವನನ್ನು ಮಹಾಪುರುಷ ದೇಶತಃ ಕಾಲತಃ ಪರಮಾತ್ಮನಿಗೆ ಸಮಳು ಲಕ್ಷ್ಮೀದೇವಿ ಅನಂತ ಗುಣಗಳಿಂದ ಕಡಿಮೆ ಅದರಿಂದ ಅವನನ್ನು ಮಹಾಪುರುಷ ಅಂತ ಈ ರೀತಿಯಾಗಿ ಕರೆಯುವಂಥದ್ದು ಇಂತಹ ಪರಮಾತ್ಮ ಚೇತನರಲ್ಲಿ ಬಿಂಬನಾಗಿ ಜಡದಲ್ಲಿ ಆ ವಸ್ತುವಿನ ನಿರೂಪಣೆ ಮಾಡಲಿಕ್ಕಾಗಿ ಅಂತರ್ಯ ಇರ್ತಾನೆ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಚಕ್ತಿ ಅನ್ನ ಅಜಾಂಡ ಅಂತ ರದಿ ಬಹಿರಧಿ ವ್ಯಾಪ್ತ ನಿರ್ಲಿಪ್ತ ಪುರುಷರಲ್ಲಿ ಪುರುಷರೂಪದಿಂದ ಸ್ತ್ರೀಯರಲ್ಲಿ ಸ್ತ್ರೀ ರೂಪದಿಂದ ಭಗವಂತ ಇರ್ತಾನೆ ಹೇಗೆ ಚೇತನರಲ್ಲಿ ಬಿಂಬನಾಗಿ ಇರ್ತಾನೋ ಅದೇ ರೀತಿಯಾಗಿ ಜಡ ಪದಾರ್ಥಗಳಲ್ಲಿ ಅಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ತಾಸು ಸ್ತೋತ್ರ ಮಾಡೋಹಂಗೆ ಬೆಂಕಿ ನೀರು ಗಾಳಿ ಮೊದಲಾಗಿರ್ತಕ್ಕಂಥ ಎಲ್ಲ ಪಂಚಭೂತಗಳಲ್ಲೂ ಕೂಡ ತಾನು ಅಂತರ್ಯಮಿತ್ವೇನೇ ಇದ್ದು ಆ ಎಲ್ಲದರಿಂದ ಜೀವನಿಗೆ ಉಪಕಾರ ಆಗುವಂತೆ ಮಾಡಿ ಅನುಗ್ರಹಿಸ್ತಾನೆ ಭಗವಂತ ಅದರಿಂದ ಅವನೇ ಮಹಾಪುರುಷ ಪರಮಚೇತನನಾಗಿರ್ತಕ್ಕಂಥವನು ಸರ್ವೋತ್ತಮನಾಗಿರ್ತಕ್ಕಂಥವನು ಇಂತಹ ಪರಮಾತ್ಮ ಸರ್ವಶಕ್ತ ಸರ್ವ ಸಮರ್ಥ ಅದರಿಂದನೇ ಪುರುಷರಲ್ಲಿ ಪುರುಷ ರೂಪದಿಂದ ಬಿಂಬನಾಗಿ ಸ್ತ್ರೀಯರಲ್ಲಿ ತನ್ನದೇ ಸ್ತ್ರೀ ರೂಪದಿಂದ ಬಿಂಬನಾಗಿ ಇರ್ತಾನೆ ಭಗವಂತ ಆದರೂ ಆ ಅಧಿಷ್ಠಾನಗತ ಯಾವುದೇ ದೋಷ ಇಲ್ಲ ಅನ್ನೋದನ್ನು ತಿಳಿಸ್ಲಿಕ್ಕೆ ನಿರ್ಲಿಪ್ತ ಸಾತ್ವಿಕ ರಾಜಸ ತಾಮಸ ಮೂರು ವರ್ಗದಲ್ಲಿದ್ದ ಮೇಲೆ ತಾಮಸರಲ್ಲಿರ್ತಕ್ಕಂಥ ದುಷ್ಟ ಪ್ರವೃತ್ತಿ ಒಳಗಿರ್ತಕ್ಕಂಥ ಬಿಂಬನಿಗೆ ಲೇಪ ಆಗತ್ತ ಅಂದರೆ ಸರ್ವತಃ ಇಲ್ಲ ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ಅವನಿಗೆ ಗುಣ ದೋಷ ಯಾವುದೇ ಲೇಪ ಇಲ್ಲ ನಿರ್ಲಿಪ್ತ ಪುರುಷರಲ್ಲಿ ಪುರುಷ ರೂಪದಿಂದ ಸ್ತ್ರೀಯರಲ್ಲಿ ಸ್ತ್ರೀ ರೂಪದಿಂದ ಇರ್ತಾನೆ ಅವನಿಗೆ ಗುಣ ದೋಷಗಳ ಸಂಬಂಧ ಅಥವಾ ಲೇಪ ಇಲ್ಲ ಅನ್ನೋದಕ್ಕೆ ದೃಷ್ಟಾಂತ ಕೊಡಬೇಕು ಅಂತಾದರೆ ಪುರುಷರಲ್ಲಿ ನಾವು ಲೋಕದಲ್ಲಿ ನೋಡ್ತೀವಿ ಹೊರಟುತನ ಗಡಸುತನ ಮುಂತಾದವು ಸ್ತ್ರೀಯರಲ್ಲಿ ದೌರ್ಬಲ್ಯ ಅಶಕ್ತತೆ ಇದನ್ನೆಲ್ಲ ನೋಡ್ತೀವಿ ಸ್ತ್ರೀ ಪುರುಷರಲ್ಲಿರ್ತಕ್ಕಂಥ ಉತ್ತಮ ಗುಣಗಳ ಲೇಪ ಆಗಲಿ ಅಥವಾ ದೋಷಗಳಾಗಲಿ ಯಾವುದೂ ಕೂಡ ಭಗವಂತನಿಗೆ ಲೇಪ ಇಲ್ಲ ಅವೆಲ್ಲವೂ ಕೂಡ ಸ್ವರೂಪಭೂತವಾಗಿ ಆಯಾ ವ್ಯಕ್ತಿಗಳಿಗೆ ಜೀವಿಗಳಿಗೆ ಸಂಬಂಧಪಟ್ಟಿದ್ದೇ ಹೊರತು ಈ ಯಾವ ಗುಣದೋಷಗಳ ಲೇಪ ಸರ್ವತಾ ಪರಮಾತ್ಮನಿಗೆ ಇಲ್ಲ ಆ ಜೀವರಲ್ಲಿ ನಿಂತು ಅನಂತ ಕರ್ಮಗಳನ್ನು ಮಾಡಿಸಿ ಅನಂತ ಕರ್ಮಗಳನ್ನು ತಾನು ಸ್ವೀಕಾರ ಮಾಡದಾಗಲೂ ಕೂಡ ಭಗವಂತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲೇಪ ಇಲ್ಲ ಅದಕ್ಕೆ ವನರುಹದಳಲೋಚನಗರ್ಪಿಸಿ ಅಂದರೆ ಕಮಲ ಹೇಗೆ ನೀರಿನಲ್ಲಿದ್ದಾಗ ಅದಕ್ಕೆ ಕೆಸರು ಅಂಟೋದಿಲ್ಲ ನೀರು ಅಂಟೋದಿಲ್ಲ ಹಾಗೆ ಅಂತಹ ಕಮಲದಂತ ಕಣ್ಣುಳ್ಳ ಭಗವಂತ ಅನ್ನೋದಕ್ಕೆ ಒಂದರ್ಹಲೋ ದಳಲು ಚೆನ್ನಿ ಕಾಕ್ಷಾಂತಿ ಈ ರೀತಿಯೆಲ್ಲ ಪರಮಾತ್ಮನಿಗೆ ವಿಶೇಷಣವನ್ನು ಕೊಟ್ಟು ಅಲ್ಲೆಲ್ಲ ನಿರ್ಲಿಪ್ತೆಯನ್ನು ಹೇಳ್ತಾರೆ ಹೀಗೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥವನು ಪುರಾತನ ಪುರುಷನಾಗಿರ್ತಕ್ಕಂಥವನು ಸರ್ವ ದೇಶ ಸರ್ವ ಕಾಲ ಸರ್ವ ಅವಸ್ಥೆ ವಿಕಾರರಹಿತನಾಗಿ ಶಶ್ವತೇಕ ಪ್ರಕಾರನಾಗಿರ್ತಕ್ಕಂಥವನು ಭಗವಂತ ಅವನೇ ಸರ್ವೋತ್ತಮ ಮಹಾಪುರುಷಾಂತ ಮೊದಲನೇ ಪದ್ಯದಲ್ಲಿ ಅವನ ವ್ಯಕ್ತಿತ್ವದ ಪರಿಕಲ್ಪನೆಯನ್ನು ತಿಳಿಸ್ಕೊಡುತ್ತಾರೆ ಶ್ರೀಕೃಷ್ಣ ಅರ್ಪಣೆ ಮಸ್ತು